ಧಾರವಾಡ ಕರ್ನಾಟಕದ ಸಾಹಿತ್ಯೋತ್ಸವ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 ಮಂದಿರ ವಿದ್ಯಾವರ್ಧಕ ಸಂಘದ ಪ್ರತಿಷ್ಠಾಪಕರಲ್ಲಿ ಕೆಲವರ ಹೆಸರುಗಳನ್ನು ಮಾತ್ರ ನಾನು ಕೇಳಿಬಲ್ಲೆ ಅವರಲ್ಲಿ ನಾರಾಯಣರಾವ್ ಕರಿಗುದ್ರಿ ಗೋಪಾಲ ರಂಗೋಕಟ್ಟಿ ಕೆಂಬಾವಿ ರಾಘವೇಂದ್ರರಾವ್ ದೇಶಪಾಂಡೆ ಹನುಮಂತರಾವ್ ಇವರು ಮುಖ್ಯರು ವಿದ್ಯಾವರ್ಧಕ ಸಂಘವು ವಾಗ್ಭೂಷಣ ಎಂಬ ಮಾಸಪತ್ರಿಕೆಯನ್ನು ಪ್ರಕಟಿಸುತ್ತಿತ್ತು ಅದು ಅನೇಕ ವರ್ಷಗಳ ಕಾಲ ನಡೆಯಿತು ಅದರ ಪುಟಗಳಲ್ಲಿ ಅನೇಕ ಉದ್ಗ್ರಂಗಳು ವಿದ್ವದ್ಬಂಧಗಳು ಬರುತ್ತಿದ್ದವು ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದ ಮೇಲೆ ಧಾರವಾಡ ಪ್ರಾಂತದಿಂದ ಮೈಸೂರು ಪ್ರಾಂತಕ್ಕೂ ಇಲ್ಲಿಂದ ಅಲ್ಲಿಗೂ ವಿದ್ವಜನ ಬರುವುದು ಹೋಗುವುದು ಹೆಚ್ಚಾಯಿತು ಎರಡು ಪ್ರಾಂತಗಳ ಭಾಷಾ ಪ್ರಮುಖರಿಗೂ ಸ್ನೇಹ ಬೆಳೆಯಿತು ಹೀಗೆ ನನಗೆ ಧಾರವಾಡದ ಭಾಷಾ ಪ್ರಮುಖರ ಪರಿಚಯವಾಗಲು ಅವಕಾಶವಾಯಿತು ಆ ಪ್ರಮುಖರಲ್ಲಿ ಕೆಲವರ ಹೆಸರುಗಳನ್ನು ಬಯಸುತ್ತೇನೆ ದೇಶಪಾಂಡೆ ಹನುಮಂತರಾಯರು ತುಂಬಾ ಗೌರವ ಪಡೆದಿದ್ದರು ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರಾಗಿದ್ದರು ಶಂಕರ ಕರ್ನಾಟಕ ಬುಕ್ ಎಂಬ ಪುಸ್ತಕದ ಮಳಿಗೆಯನ್ನು ಸ್ಥಾಪನೆ ಮಾಡಿಸಿದ್ದರು ತುಂಬಾ ಗಂಭೀರ ಸ್ವಭಾವದ ಮಹನೀಯರು ರಾಘವೇಂದ್ರ ರಾಯರು ಕಡಪೆ ಎಂಬ ತೆಲುಗುಸೀಮೆಗೂ ತಮಗೂ ಯಾವ ಸಂಬಂಧ ಯಾವ ಕಾಲದಲ್ಲಿತ್ತೆಂಬುದು ಅವರಿಗೆ ತಿಳಿದಿರಲಿಲ್ಲ ರಾಗವೇಂದ್ರ ರಾಯರು ವಕೀಲರು ಲವಲವಿಕೆಯುಳ್ಳ ಮನುಷ್ಯರು ಮುಂದಾಳಾಗಿದ್ದವರು ಪ್ರಭಾವಶಾಲಿಯಾದ ವಾಗ್ನಿ ಆ ಕಾಲದಲ್ಲಿ ಪರಿಷತ್ತಿನ ಸಮ್ಮೇಳನಗಳು ನಡೆದ ಕಡೆ ಒಳ್ಳೊಳ್ಳೆಯ ಭೋಜನ ಸಮಾರಾಧನೆಯಾಗುತ್ತಿತ್ತು ಆ ಸಮಾರಾಧನೆಯಲ್ಲಿ ಕರ್ಪೂರ ಶ್ರೀನಿವಾಸ ರಾಯರು ಅಧ್ಯಕ್ಷರಾಗಿದ್ದು ಪ್ರತಿಯೊಬ್ಬಾತನೂ ಒಂದು ಶ್ಲೋಕವನ್ನೋ ಅಥವಾ ಒಂದು ಗದ್ಯವನ್ನೋ ಹೇಳಲೇಬೇಕೆಂದು ಕಡ್ಡಾಯ ಮಾಡಿದ್ದರು ಒಂದು ಸಾರಿ ಕಡಪ ರಾಘವೇಂದ್ರ ರಾಯರು ಆ ಕಟ್ಟುಪಾಡಿಗೆ ಸಿಕ್ಕಿ ಬೇರೆಯನ್ನೋ ತಮಗೆ ತೋರಲಿಲ್ಲವೆಂದು ಹೇಳಿ ಲಂಗೋಟಿ ಬಲು ಒಳ್ಳೇದಣ್ಣ ಎಂಬ ಪುರಂದರದಾಸರ ಕೇರ್ತನೆಯನ್ನು ಹಾಡಿದರು ಪೂಜಾರರು ಮಹಾದೇವಶಾಸ್ತ್ರಿ ಪ್ರಭಾಕರ ಶಾಸ್ತ್ರಿ ಪೂಜಾರರು ನಿಶ್ಚಿತ ಯೋಗ್ಯತೆಯುಳ್ಳ ಮಹಾವಿದ್ವಾಂಸರು ಇವರು ಮೈಸೂರಿನಲ್ಲಿ ಟ್ರೈನಿಂಗ್ ಕಾಲೇಜಿನಲ್ಲಿ ವಿದ್ವಾನ್ ತಿಮ್ಮಪ್ಪಯ್ಯ ಶಾಸ್ತ್ರಿಗಳವರಲ್ಲಿ ವ್ಯಾಸಂಗ ಮಾಡಿದ್ದವರಂತೆ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 ಮಹಾದೇವ ಶಾಸ್ತಿಗಳನ್ನು ಕುರಿತು ವಿಚಾರಿಸಿದೆ ಅವರ ಇರುವಿಕೆಯೇ ನನ್ನ ಸ್ನೇಹಿತರಾದ ಅರ ಪುರ ಪ್ರಮುಖರಿಗೆ ತಿಳಿದಿರಲಿಲ್ಲ ಇನ್ನು ನಾಲ್ಕಾರು ಮಂದಿ ಸ್ನಹಿತಿಗಳಿಸಿಕೊಂಡಿರುವ ಕೊಂಡಿರುವ ಆಧುನಿಕರನ್ನು ಕೇಳಿದೆ ಅವರಿಗೂ ತಿಳಿದಿರಲಿಲ್ಲ ತಮ್ಮ ಊರಿನಲ್ಲಿ ಒಬ್ಬ ಮಹಾವಿದ್ವಾಂಸರಿದ್ದಾರೆ ಶಾಸ್ತ್ರಜ್ಞರಿದ್ದಾರೆ ಆಚಾರ ನಿಷ್ಠರಿದ್ದಾರೆ ಅವರನ್ನು ತಿಳಿದುಕೊಳ್ಳಬೇಕು ಗೌರವಿಸಬೇಕು ಎಂಬ ಕುತೂಹಲ ಎಲ್ಲಿಯೂ ಇರುವಂತೆ ತೋರಲಿಲ್ಲ ಸಾಹಿತಿಗಳಾಗಿಯೋ ಬೇರೆ ರೀತಿಯಲ್ಲೋ ಸುಪ್ರತಿಷ್ಠಿತರಾಗಿರುವವರಿಗೆ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 ಗೀತಾರಹಸ್ಯ ಗ್ರಂಥವನ್ನು ಮರಾಠಿಯಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ ಅನೇಕ ಪ್ರಾಸ್ತಾವಿಕ ಲೇಖನಗಳನ್ನು ಬರೆದಿದ್ದಾರೆ ಬಹುಕಾಲ ಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿದ್ದರು ಸಾವಿರದ ಒಂಬೈನೂರ ಮೂವತ್ತ್ ಮೈಸೂರು ಪಟ್ಟಣದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರು ಭಗವದ್ ಭಕ್ತರು ನಿಷ್ಕಪಟಿಗಳಾದವರು ಒಂದೊಂದು ವೇಳೆ ಉದ್ಯೋಗ ಉದ್ವೇಗ ಪರವಶರಾಗಿ ಮಾತನಾಡುತ್ತಿದ್ದರು ಮುಧವೀಡಕರ್ ಕೃಷ್ಣರಾಯರು ಬಹುಕಾಲ ಒಂದು ಓಜಸ್ವಿಯಾದ ವಾರ ಪತ್ರಿಕೆಯನ್ನು ನಡೆಸುತ್ತಿದ್ದರು ಕೃಷ್ಣರಾಯರು ತೇಜೋವಂತರಾದ ವಾಗ್ನಿಗಳು ನನಗೆ ತಿಳಿದಿರುವ ಕನ್ನಡ ದೇಶದ ರಾಜಕೀಯ ವಾಶ್ಮಿ ವಾಗ್ಞೆಗಳಲ್ಲಿ ಮುದವೀಡಕರ್ ಕೃಷ್ಣರಾಯರಿಗಿಂತ ಮೇಲ್ಪಟ್ಟ ಮೇಲ್ಮಟ್ಟದವರು ಯಾರೂ ಇಲ್ಲವೆನಿಸುತ್ತದೆ ದೇಶಪಾಂಡೆ ಗಂಗಾಧರರಾಯರು ಮುಧವೀಡಕರ್ ಕೃಷ್ಣರಾಯರು ಇವರಿಬ್ಬರಷ್ಟು ಪ್ರಭಾವಶಾಲಿಗಳಾದ ಕನ್ನಡ ಭಾಷಣಕಾರರು ಬೇರೆಯ ಒಬ್ಬರೂ ಇಲ್ಲ ಮುದವೀಡಕರ್ರವರು ದೊಡ್ಡ ಆಕಾರದವರು ಶ್ಯಾಮಲವರ್ಣ ಅವರದು ಉದ್ದಕ್ಕೆ ತಕ್ಕಷ್ಟುಗಾತ್ರ ಸ್ಥೂಲ ಅಗಲವಾದ ಮುಖ ಅಕಲವಾದ ಕಣ್ಣುಗಳು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 ಭುಜ ಇನ್ನೊಂದು ಭುಜದ ಮೇಲೂ ಹೇರಿಕೊಂಡು ಕೊಂಚ ಬಗ್ಗೆ ಟ್ರಂಕನ್ನು ಬೆನ್ನ ಮೇಲೆ ಇರಿಸಿಕೊಂಡರು ಇಷ್ಟಾದ ಮೇಲೆ ನಿಂತು ಹೇಳಿದರು ದಾರಾದರೂ ಮೇಲೆ ಕೊಡೋ ಹಾಂಗಿದ್ದರೆ ಕೊಡಬಹುದಲ್ಲ ನಾವೆಲ್ಲಾ ನಕ್ಕಿವು ಅಲ್ಲಿಂದ ಹತ್ತು ನಿಮಿಷದೊಳಗಾಗಿ ಅವರು ರೈಲ್ವೆ ಸ್ಟೇಷನ್ ಅನ್ನು ನಮಗಿಂತ ಮೊದಲೇ ತಲುಪಿದ್ದರು ಇದರಿಂದ ಅವರ ಆಕಾರದ ಮಹಿಮೆ ತೋರುವುದು ಹಾಗಿರಲಿ ಅವರ ಹೃದಯದ ಮಹಿಮೆ ಸ್ಪಷ್ಟಪಡುತ್ತದೆ ನಿಸ್ಪೃಹರು ಎಂದರೆ ಮುದಡಿ ಮುದವೀಡಕರ್ ಅವರು ಬೆಂಗಳೂರಿಗೆ ಆಗಾಗ ಉಪನ್ಯಾಸ ಬರುತ್ತಿದ್ದರು ಒಂದು ಉಪನ್ಯಾಸದಲ್ಲಿ ಹೇಳಿದರು ನಮ್ಮಲ್ಲಿ ಎಂತೆಂಥ ಮಹಾಕವಿಗಳಿದ್ದರು ಎಂತೆಂತ ಪ್ರತಿಭಾವಂತರಿದ್ದರು ಎಂತೆಂತ ಕಾವ್ಯಕರ್ತರಿದ್ದರು ನಮ್ಮ ರನ್ನನೇನು ಪೊನ್ನನೇನು ಜನ್ನನೇನು ಹೀಗೆ ಬಿಟ್ಟರು ವಾಗ್ಜಾಲಗಳನ್ನು ಕೇಳಿದವರಿಗೆ ಪ್ರಮಾನಂದ ಉಪನ್ಯಾಸ ನಾನು ಅವರ ಹತ್ತಿರ ಹೋಗಿ ನನ್ನ ಸಂತೋಷವನ್ನು ತಿಳಿಯಪಡಿಸಿ ಕೇಳಿದೆ ಪೊನ್ನ ಏನೇನು ಬರೆದಿದ್ದಾನೆ ಜನ್ನ ಏನು ಬರೆದಿದ್ದಾನೆ ಕೃಷ್ಣರಾಯರು ಹೇಳಿದರು ನಾ ಏನು ಬಲ್ಲೇನಪ್ಪ ನೀವೆಲ್ಲ ಹೇಳತೀರಲ್ಲೋ ನೀವು ಸುಳ್ಳು ಹೇಳುವವರಲ್ಲ ಅಲ್ಲವಲ್ಲ ನಿಮ್ಮ ಮಾತೇ ನಮಗೆ ಪ್ರಮಾಣ ನಾವು ನಗುವಿನ ಲಹರಿಯಲ್ಲಿ ತಿಳಿದೆವು ಒಂದು ಸಾರಿ ಮುದವೀಡಕರ್ ಅವರು ಬೆಂಗಳೂರಿಗೆ ಬಂದಿದ್ದಾಗ ಅವರ ಒಂದಾನೊಂದು ಭಾಷಣವನ್ನು ಕೇಳಿದ ನನ್ನ ಸ್ನೇಹಿತರು ಎಸ್ಜಿ ಶಾಸ್ತ್ರಿಗಳವರು ಆ ಮಾರನೆಯ ದಿನ ಮುದವೀಡಕರ್ ಅವರು ಇಳಿದುಕೊಂಡಿದ್ದ ಮನೆಗೆ ಹೋಗಿ ಅವರ ಎರಡು ಪಾದಗಳನ್ನು ಹಿಡಿದು ನಮಸ್ಕರಿಸಿ ತಾವು ತಂದಿದ್ದ ಉಡುಗೊರೆಯನ್ನು ಮುಂದಿಟ್ಟು ಅದನ್ನು ಅವರು ಸ್ವೀಕರಿಸಿದರೆ ತಾನು ಕೃತಾರ್ಥನೆಂದು ಹೇಳಿದರು ಇದಕ್ಕೆ ನಾನು ಸಾಕ್ಷಿ ಕೃಷ್ಣರಾಯನೆಂಥವರು ಎಸ್ಜಿ ಶಾಸ್ತ್ರಿಗಳೆಂತವರು ಎಂದು ಅದರಿಂದ ಅಭಿವ್ಯಕ್ತವಾಗುತ್ತದೆ ನಾರಾಯಣರಾಯರು ಹುಲಗೋಳ ನಾರಾಯಣರಾಯರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಎಂಬ ಕನ್ನಡ ರಾಷ್ಟ್ರಗೀತೆಯನ್ನು ರಚಿಸಿದವರು ಕಸಿಬಿನಲ್ಲಿ ವಕೀಲರು ಪ್ರಾಚೀನ ಕವಿಗಳನ್ನು ಚೆನ್ನಾಗಿಯೇ ನೋಡಿದ್ದವರು ಗದುಗಿನ ವೀರನಾರಾಯಣ ಸ್ವಾಮಿಯ ಭಕ್ತರು ಮತ್ತು ಕುಮಾರವ್ಯಾಸ ಭಾರತದ ಪಾರಾಯಣದಲ್ಲಿ ನಿಷ್ಠರಾದವರು ನಾರಾಯಣ ರಾಯರದು ದೊಡ್ಡ ಕುಟುಂಬ ಅವರು ಆಸ್ತಿವಂತರೂ ಹೌದು ಸಂಸಾರದಲ್ಲಿ ದುಃಖಗಳನ್ನು ಕಂಡಿದ್ದವರು ಒಂದು ಕಡೆ ಸಂಸಾರದ ತಾಪದಿಂದಲೂ ಇನ್ನೊಂದು ಕಡೆ ಭಗವದ್ಭಕ್ತಿಯ ಅತಿಶಯದಿಂದಲೂ ಬಹು ಮೃತುವಾಗಿ ತುಂಬಾ ಉದಾರಿಗಳು ಮತ್ತು ಸರಳ ಜೀವಿ ನನ್ನ ಮನಸ್ಸು ಅವರ ಒಳ್ಳೆಯತನವನ್ನು ಪದೇ ಪದೇ ನೆನೆಯುತ್ತದೆ ಗಂಗಾಧರ ದೇಶಪಾಂಡೆ ಗಂಗಾಧರ ರಾಯರು ಕರ್ನಾಟಕ ಮಹಾರಾಷ್ಟಗಳೆರಡರಲ್ಲಿಯೂ ಪ್ರಸಿದ್ಧರಾದ ಜನ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 ಚಳವಳಿ ಮಾಡತಕ್ಕದ್ದೆಂದು ಬಹು ಉನ್ನತ ದೃಷ್ಟಿಯಿಂದ ಉಪನ್ಯಾಸ ಮಾಡುತ್ತಾರಲ್ಲ ತಾಯದೇಸಿರ್ ಚಳವಳಿಯಿಂದ ಏನಾಗಿದೆ ಸನ್ನತ್ಸಿರ್ ಚಳವಳಿಯಿಂದ ಏನಾಗಿದೆ ಈ ಧೋರಣೆಯಲ್ಲಿ ಉಪನ್ಯಾಸ ಬೆಳೆಯಿತು ಜನರನ್ನೆಬ್ಬಿಸಿ ಹುರುದುಂಬಿಸುವ ಶಕ್ತಿ ಕನ್ನಡ ಮಾತಿಗೆ ಉಂಟೆಂಬುದನ್ನು ನಾನು ಕಂಡುಕೊಂಡದ್ದು ಆ ದಿವಸ ನಾನು ಗಂಗಾಧರ ಪಕ್ಷದವನಲ್ಲ ಆದರೆ ಅವರ ವಾಕ್ ಪ್ರಭಾವವನ್ನು ನನಗೆ ದೇವರು ಕೊಡಲಿಲ್ಲವಲ್ಲ ಎಂದುಕೊಂಡಿದ್ದೇನೆ ಹಲವಾರು ಸಲ ಕೌಜಲಗಿ ಶ್ರೀನಿವಾಸರಾಯರು ಶ್ರೀನಿವಾಸರಾವ್ ಕೌಜಲಗಿಯವರನ್ನು ಕರ್ನಾಟಕದ ಸಿಂಹವೆಂದು ಕರ್ನಾಟಕದ ಹುಲಿಯೆಂದು ಜನ ಕರೆಯುತ್ತಿದ್ದರು ಅವರದ್ದು ಸಿಂಹದ ಎದೆಗುಂಡಿಗೆ ಹುಲಿಯ ಗರ್ಜನೆ ಅವರು ತುಂಬಾ ಮಾತಿನವರಲ್ಲ ಮಾತನಾಡಿದಾಗ ವಿಷಯ ಫೈಸಲಾಗುತ್ತಿತ್ತು ಸತ್ಯವಂತರು ಉದಾರ ಮನಸ್ಸಿನವರು ಆದ ಕಾರ್ಯಕರ್ತರು ಕೌಜಲಿಗೆ ರಾಯಚೂರು ಸಮ್ಮೇಳನದ ವೇಳೆಯಲ್ಲಿ ಒಂದು ಕಠಿಣ ಪ್ರಶ್ನೆ ಬಂದಿತ್ತು ಆ ಸಮೀಪದಲ್ಲಿರುವ ಮಾನ್ವಿ ಎಂಬ ಗ್ರಾಮದ ವಂದಾನಂದು ಗುಂಪಿನವರು ಸಮ್ಮೇಳನದ ವಿಷಯದಲ್ಲಿ ವಿಮುಖರಾಗಿದ್ದರು ಅದೇ ಕೋಮಿಗೆ ಸೇರಿದ್ದ ರಾಯಚೂರು ಪುರು ಜನರಲ್ಲಿ ಬಹುಮಂದಿ ಸಮ್ಮೇಳನವನ್ನು ತಿರಸ್ಕರಿಸುವವರಾಗಿದ್ದರು ಮಾನ್ವಿಯ ಸಮೀಪದಲ್ಲೆಲ್ಲೋ ಒಂದು ಜಗನ್ನಾಥ ದೇವಾಲಯವಿದೆ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 ಪ್ರತಿ ಕಕ್ಷಿ ವರ್ಗದ ಜನರ ಒಂದೊಂದು ಮನೆಗೂ ಹೋಗಿ ಒಬ್ಬೊಬ್ಬರೊಡನೆಯೂ ಮಾತನಾಡಿ ಒಂದೂವರೆ ದಿನಗೊಳಗಾಗಿ ಅವರೆಲ್ಲರಿಗೂ ಸಮಜಾಯಿಸಿ ಹೇಳಿ ಅವರೆಲ್ಲಾ ಸಮ್ಮೇಳನಕ್ಕೆ ಬರುವಂತೆ ಒಡಂಬಡಿಸಿದರು ದೇಶ ಕಾರ್ಯ ಮುಂದೆ ಸ್ವಪ್ರತಿಷ್ಠೆ ಎಂಬುದು ಅವರಲ್ಲಿ ಸಂಪೂರ್ಣವಾಗಿ ಅಳಿಸಿ ಹೋಗಿತ್ತು ಇನ್ನೊಂದು ಸಾರಿ ರಾಯಚೂರು ಸಮ್ಮೇಳನಕ್ಕಿಂತ ಹಿಂದೆ ಬಹುಶಃ ಬಿಜಾಪುರದಲ್ಲಿ ನನ್ನ ಒಂದು ಸೂಚನೆ ಸಮ್ಮೇಳನದ ಮುಂದೆ ಬರುವುದಾಗಿತ್ತು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 ನಾನು ಅದು ನನ್ನದೆಂದು ಹೇಳಿ ಮುಂದೆ ಬಂದು ನನ್ನ ಹೆಸರು ಹೇಳಿಕೊಂಡೆ ಶ್ರೀನಿವಾಸರಾಯರು ಕೇಳಿದರು ನೀವು ಹಂಪಿ ನೋಡಿದ್ದೀರೋ ಇಲ್ಲ ನೋಡಿಲ್ಲ ಹಾಗಾದರೆ ನೀವು ಮೊದಲು ಹಂಪಿ ನೋಡಿಕೊಂಡು ಬಂದು ಅನಂತರ ಸೂಚನೆ ತರ್ರಿ ನಿಮ್ಮ ಸೂಚನೆ ನೋಡಿದರೆ ಇವರಿಗೆ ವಿಷಯ ಸರಿಯಾಗಿ ತಿಳಿಯದು ಅಂತ ಗೊತ್ತಾಗ ಗೊತ್ತಾಗ್ತದೆ ನಮ್ಮ ದೇಶದ ಮಿಕ್ಕೆಲ್ಲ ಕಾರ್ಯ ಬಿಟ್ಟು ಈ ಪಂಪಾ ಕಾರ್ಯವೊಂದಕ್ಕೆ ಸರ್ಕಾರ ತನ್ ತನ್ನ ಬಕ್ಕಸವನ್ನು ಮುಡುಪಿಟ್ಟರೂ ನೀವು ಸೂಚಿಸಿರುವುದರಲ್ಲಿ ಒಂದು ಶತಾಂಶ ನಡೆಯಲಾರದು ನಿಮ್ಮದೇನ್ರಿ ಹುಚ್ಚು ಮಾತು ಎಷ್ಟು ಉತ್ಸಾಹದಿಂದ ನಾನು ತಯಾರು ಮಾಡಿದ್ದ ಕಾರ್ಯಯೋಜನೆಯ ವಿಷಯದಲ್ಲಿ ಈ ಪ್ರಸಿದ್ಧ ಜನನಾಯಕರು ಹೀಗೆ ನಿರಾಶೆಯ ಮಾತನಾಡಿದರಲ್ಲ ಎಂದು ತುಂಬಾ ಅಸಮಾಧಾನವಾಯಿತು ಮಾರನೆಯ ವರ್ಷ ಹಂಪೆಗೆ ಹೋದೆ ನನ್ನ ಮನಸ್ಸಿನಲ್ಲಿದ್ದ ಕಟ್ಟಡಗಳನ್ನು ಗೋಪುರಗಳನ್ನು ಹೊಳ ಕಾಲುವೆಗಳನ್ನೂ ಕಣ್ಣಾರೆ ಕಂಡೆ ಶ್ರೀನಿವಾಸರಾಯರು ಎಂಥ ಯಥಾರ್ಥವಾದಿಗಳೆಂಬುದು ಆಗ ನನಗೆ ಸ್ಪಷ್ಟವಾಯಿತು ನನ್ನ ಸೂಚನೆಯನ್ನು ಅವರಿಗಿಂತ ಮುಂಚೆ ನೋಡಿದ್ದವರು ಬಹುಮಂದಿ ಇದ್ದರು ಅವರಲ್ಲನೇಕರು ಹಂಪೆಯನ್ನು ಒಂದೆರಡು ಸಾರಿ ನೋಡಿದ್ದವರು